ನಾಲ್ಕನೇ ಪದ್ಯದಲ್ಲಿ ಗಣೇಶ ತಾರತಮ್ಯದಲ್ಲಿ ಕುಬೇರ ವಿಶ್ವಕ್ಸೇನ ಅಶ್ವಿನಿ ದೇವತೆಗಳಿಗೆ ಸಮ ಅಂತ ತಿಳಿಸ್ತಾರೆ ಧನಪ ವಿಶ್ವಕ್ಸೇನ ವೈದ್ಯ ಅಶ್ವಿನಿಗಳಿಗೆ ಸರಿಯನಿಪ ಷಣ್ಮುಖ ನನುಜ ಶೇಷ ಶತಸ್ಥ ದೇವೋತ್ತಮ ವಿಯದ್ಗಂಗಾ ವಿನುತ ವಿಶ್ವೋಪಾಸಕನೇ ಸನ್ಮನದೇ ವಿಜ್ಞಾಪಿಸುವೆ ಲಕ್ಷ್ಮೀ ವನಿತೆಯರಸನ ಭಕ್ತಿ ಜ್ಞಾನವ ಕೊಟ್ಟು ಸಲಹುವುದು ಕುಬೇರ ವಿಶ್ವಕ್ಸೇನ ದೇವತೆಗಳ ವೈದ್ಯರಾದ ಅಶ್ವಿನಿ ದೇವತೆಗಳಿಗೆ ಸಮಾನ ಅಂತ ಅಂಚ್ಕೊಳ್ಳೋಣೆ ಅನುಜನೆ ಶೇಷ ಶತಸ್ಥ ದೇವತೆಗಳಲ್ಲಿ ಉತ್ತಮನಾದವನೇ ಆಕಾಶ ಗಂಗೆಯಿಂದ ವಿಶೇಷವಾಗಿ ಸ್ತುತಿಯನಾದವನೆ ವಿಶ್ವನಾಮಕ ಭಗವಂತನ ರೂಪವನ್ನು ಉಪಾಸನೆ ಮಾಡೋನೇ ಉತ್ತಮ ಮನಸ್ಸಿನಿಂದ ಪ್ರಾರ್ಥನೆ ಮಾಡ್ತೀನಿ ಮಹಾಲಕ್ಷ್ಮಿಯ ಪತಿಯಾಗಿರ್ತಕ್ಕಂಥ ಭಗವಂತನಲ್ಲಿ ಭಕ್ತಿ ಜ್ಞಾನಗಳನ್ನು ಕೊಟ್ಟು ಅನುಗ್ರಹ ಮಾಡು ಪಾಲಿಸು ತಾರತಮ್ಯದಲ್ಲಿ ಗಣಪತಿಯ ಸ್ಥಾನದ ನಿರೂಪಣೆಯನ್ನು ಇಲ್ಲಿ ತಿಳಿಸ್ತಾರೆ ಸೋಮಪಾನಕ್ಕೆ ಅರ್ಹರಾಗಿರ್ತಕ್ಕಂಥ ಶತದೇವತೆಗಳಲ್ಲಿ ನೂರು ಜನ ದೇವತೆಗಳಲ್ಲಿ ಹದಿನೈದು ಜನರನ್ನು ಹೊರತುಪಡಿಸಿ ಉಳಿದ ಎಂಬತ್ತೈದು ಶೇಷ ಶತಸ್ಥರು ಅಂತ ಕರೀತಾರೆ ಆ ಜನಗಳಲ್ಲಿ ಬರುವಂತಹ ಕುಬೇರ ವಿಶ್ವಕ್ಸೇನ ಅಶ್ವಿನಿ ದೇವತೆಗಳು ಇವರಿಗೆ ಗಣಪತಿ ಸಮಾನ ಗಣೇಶ ಜಗದಾವಸ್ತ್ರ ಪ್ರೇರಕನಾಗಿರ್ತಕ್ಕಂಥ ಪರಮಾತ್ಮನ ವಿಶ್ವರೂಪದ ಉಪಾಸಕ ಆ ವಿಶ್ವರೂಪಕ್ಕೆ ಹತ್ತೊಂಬತ್ತು ಮುಖಗಳು ಮಧ್ಯಮ ಮುಖ ಗಣಪತಿ ಆಕಾರ ಉಳಿದ ಹದಿನೆಂಟು ಮುಖಗಳು ಮನುಷ್ಯರ ಆಕಾರ ಆ ರೂಪದ ವಿಶ್ವಂಬರ ನಾಮಕ ಪರಮಾತ್ಮನ ರೂಪದ ಉಪಾಸನೆಯಿಂದಲೇ ಗಣೇಶ ಗಜಮುಖನಾದ ಅಂತ ತಾತ್ವಿಕ ವಿವರಣೆಯನ್ನು ಆಚಾರ್ಯರು ಮಂಡುಕ್ಯ ಉಪನಿಷತ್ ಭಾಷೆಯಲ್ಲಿ ತಿಳಿಸ್ತಾರೆ ಇಲ್ಲಿ ತಿಳಿಸ್ತಾರೆ ಗಣೇಶ ಜಾಗೃತಾವಸ್ಥ ಪ್ರೇರಕನಾಗಿರ್ತಕ್ಕಂಥ ವಿಶ್ವರೂಪದಂತೆ ಸ್ವಪ್ನಾವಸ್ತ್ರ ಪ್ರೇರಕನಾಗಿರ್ತಕ್ಕಂಥ ತೈಜಸ ಪರಮಾತ್ಮನ ಉಪಾಸಕನು ಕೂಡ ಆಗಿರ್ತಾನೆ ತೈಜಸ ರೂಪದ ಮಧ್ಯಮ ಅದಕ್ಕೆ ಅಂತಲೇ ಅವನು ಗಜಮುಖ ಇದು ಅವನ ಗಜಮುಖತ್ವದ ತಾತ್ವಿಕ ಹಿನ್ನೆಲೆ ಈ ವಿಚಾರವನ್ನೆಲ್ಲ ಇಲ್ಲಿ ತಿಳಿಸ್ತಾರೆ ಧನಪ ಅಂದರೆ ಕುಬೇರನಂತೆ ಗಣಪತಿಯು ಅನುಗ್ರಹ ಮಾಡಿದರೆ ಸಂಪತ್ತನ್ನು ಸುರಿಸ್ತಾನೆ ದೂರ್ವೆಯಿಂದ ಗಣಪತಿಯನ್ನು ಪೂಜೆ ಮಾಡಿದರೆ ಅವನು ಕುಬೇರನಂತೆ ಧನ ಸಂಪತ್ತಿಗೆ ಒಡೆಯನಾಗ್ತಾನೆ ಅಂತ ಗಣಪತಿ ಉಪನಿಷತ್ತು ಹೇಳತ್ತೆ ವಿಶ್ವಕ್ಸೇನಾ ಇವನು ವಿಷ್ಣುವಿಗೆ ವೀರಸೇನಾಧಿಪತಿ ಅದೇ ರೀತಿಯಾಗಿ ಗಣಪನು ವೀರನಾದ ವಿನಾಯಕ ಗಣಪತಿ ಗಣಸೇನೆಯ ಅಧಿಪತಿ ಅವನ ಆಯುಧಗಳು ಯಾವ್ಯಾವುದು ಅಂತ ವರ್ಣನೆಯನ್ನು ಮಾಡ್ತಾರೆ ವೇತಾಲ ಶಕ್ತಿ ಶರ ಕಾರ್ ಮುಖ ಚಕ್ರ ಖಡ್ಗ ಇತ್ಯಾದಿ ಎಲ್ಲ ಅಲ್ಲಿ ವರ್ಣನೆಯನ್ನು ಮಾಡ್ತಾರೆ ಗಣಪತಿ ಉಪನಿಷತ್ತಲ್ಲಿ ಅಶ್ವಿನಿ ದೇವತೆಗಳು ಅತಿ ಸುಂದರ ಕಾಯರಿಯವರು ಗಣೇಶನು ಅದೇ ರೀತಿಯಾಗಿ ಗಣೇಶ ಕವಚದಲ್ಲಿ ವಿನಾಯಕ ಶಿಖಾಂಪಾತು ಪರಮಾತ್ಮ ಪರಾತ್ಪರಃ ಅತಿ ಸುಂದರ ಕಾಯಸ್ತು ಮಸ್ತಕಂಸ ಮತ್ತು ಮದೋತ್ಕಟ ಪರಮಾತ್ಮ ಪರಾತ್ಪರ ವಿಶೇಷಣಗಳನ್ನು ಅಂತರ್ಯಾಮಿ ದೃಷ್ಟಿಯಿಂದ ಇಲ್ಲಿ ಚಿಂತನೆಯನ ಮಾಡಬೇಕು ಅಶ್ವಿನಿ ದೇವತೆಗಳು ರೋಗ ಪಾತಕ ದಾರಿದ್ರ್ಯಾಧಿಗಳನ್ನು ನಾಶ ಮಾಡುವಂಥವರು ಗಣೇಶನು ಅದೇ ರೀತಿಯಾಗಿ ಕುಷ್ಠವ್ಯಾಧಿ ಪೀಡಿತನಾಗಿರ್ತಕ್ಕಂಥ ಸಾಂಬನನ್ನು ರೋಗ ಮುಕ್ತನನ್ನಾಗಿ ಮಾಡದಂಥ ಪುರಾಣಗಳು ವರ್ಣನೆ ಮಾಡ್ತಾ ಇದೆ ರೋಗ ಪಾತಕ ದೌರ್ಭಾಗ್ಯ ದಾರಿದ್ರ್ಯ ವಿನಿವಿರುತ್ತಾಯೇ ಅಶೇಷ ಅಗವಿನಾಶಾಯ ಪ್ರಸಿದ ಗಣನಾಯಕ ಗದಗ್ನೇ ನಮಃ ಅಂತ ಅರ್ಚನೆಯನ್ನು ಕೂಡ ಮಾಡುವುದು ರೋಗ ಪರಿಹಾರಕ ಗಣಪತಿಯಿಂದ ಷಣ್ಮುಖನ ಅನುಜ ಅಂದರೆ ಷಣ್ಮುಖ ಮನ್ಮಥನವತಾರ ಅವನ ಅನುಜನಂತೆ ಗಣಪತಿ ಮನ್ಮಥನಂತೆ ಇಕ್ಷು ಚಾಪದರ ಕಬ್ಬಿನ ಕೋಲನ್ನು ಬಿಲ್ಲಾಗಿ ಹಿಡ್ಕೊಂಡಿಯಾನೆ ಗಣಪತಿ ಇಕ್ಷು ನಮಃ ಸ್ಕಂದಾಗ್ರಜಾಯ ನಮಃ ಅಂತ ನಾಮಗಳಲ್ಲಿ ಗಣಪತಿಯನ್ನು ತಿಳಿಸ್ತಾರೆ ಅದೇ ಅಭಿಪ್ರಾಯದಿಂದ ಇಕ್ಷು ಚಾಪನ ಪಕ್ಷಿ ವಾಹನನಾದ ಪುರಂದರ ವಿಠಲನ ನಿಜ ದಾಸನೇಂತ್ ಸ್ಕಂಧ ಮೂಲರೂಪದಲ್ಲಿ ಇಕ್ಷುಚಾಪನಾದ ಮನ್ಮಥ ಶೇಷಶತ ದೇವೋತ್ತಮ ಶೇಷಶತೇವತೆಗಳಲ್ಲಿ ಪೃಥ್ವಿ ಅಭಿಮಾನಿ ಧರಾದೇವಿನೂ ಒಬ್ಬಳು ಅವಳಿಗಿಂತ ಗಣೇಶ ಕಿಂಚಿತ್ ಉತ್ತಮ ಇದು ಮಹಾಭಾರತ ತಾತ್ಪರ್ಯ ಸ್ಪಷ್ಟವಾಗಿ ತಿಳಿಸ್ತಾರೆ ತದಾ ಭೂಮಿ ಪಂಚಭೂತಾವರಯಾ ಯಂ ಜ್ಞೆ ನರಕಃ ಶ್ರೀವರಾಹಾತ್ ನರಕಾಸುರನಿಗೆ ಜನ್ಮ ಕೊಟ್ಟಿರತಕ್ಕಂಥ ಭೂದೇವಿಯು ಮಹಾಲಕ್ಷ್ಮಿಯಿಂದ ಅವಿಷ್ಟಳಾಗಿರ್ತಕ್ಕಂಥ ಪೃಥ್ವಿ ಅಭಿಮಾನಿ ದೇವತೆ ಅವಳು ಆಕಾಶ ವಾಯು ವಾಯೋರಗ್ನಿಹಿ ಅಂತ ಉಕ್ತವಾಗಿರ್ತಕ್ಕಂಥ ಪಂಚಭೂತಗಳಲ್ಲಿ ಕೊನೆಯವಳು ಅದರಿಂದ ಸ್ವಲ್ಪ ಕಡಿಮೆಯವಳು ಏತದ್ವಾಕ್ಯಬಲಾತ್ ಕಿಂಚಿತ್ ಊಣತ್ವ ದ್ರಷ್ಟವ್ಯಂ ಹೀಗಾಗಿ ಶತಸ್ಥ ದೇವತೆಗಿಂತ ಗಣೇಶ ಒಂದೆರಡು ಗುಣಗಳಲ್ಲಿ ಅಲ್ಪ ಅಲ್ಲದೇ ಇದ್ದರೂ ಐದನೇ ಅಥವಾ ಹತ್ತನೇ ಒಂದಂಶಷ್ಟಾದರೂ ಉತ್ತಮನೇ ಅಂತ ತಿಳಿಸ್ತಾರೆ ಇಂತಹ ಗಣತ್ಪತಿ ವಿಯದ್ ಗಂಗಾ ವಿನತ್ ಆಕಾಶ ಗಂಗೆಗೆ ವಿಯದ್ ಗಂಗಾ ಅಂತ ಆ ಗಂಗೆ ಇಪ್ಪತ್ತನೇ ಕಕ್ಷೆಯಲ್ಲಿ ಬರೋಳು ಗಣೇಶ ಹದಿನೆಂಟನೇ ಕಕ್ಷೆಯಲ್ಲಿದ್ದು ಆ ಕಕ್ಷೆಯಲ್ಲಿ ಪರಿಗಣಿತರಾಗಿರ್ತಕ್ಕಂಥ ಶೇಷಶತಸ್ಥ ದೇವತೆಗಳಿಗಿಂತಲೂ ಸ್ವಲ್ಪ ಉತ್ತಮನೇ ಆಗಿರೋದ್ರಿಂದ ಗಂಗೆ ಅವನನ್ನು ಸ್ತೋತ್ರ ಮಾಡೋದು ಸಹಜ ಯದ್ಯಪಿ ದ್ವೈಮಾತುರನಾಗಿರ್ತಕ್ಕಂಥ ಗಣೇಶನಿಗೆ ಪಾರ್ವತಿಯಂತೆ ಗಂಗೆಯೂ ತಾಯಿಯೇ ಆದರೂ ಯೋಗ್ಯತೆಯ ದೃಷ್ಟಿಯಿಂದ ಗಣೇಶನೇ ಗಂಗೆಗೆ ಗುರು ಅವಳಿಗೂ ಕೂಡ ಗಣೇಶನು ಲಕ್ಷ್ಮೀ ಮನಿತೆಯರಸನ ಭಕ್ತಿ ಜ್ಞಾನವ ಕೊಟ್ಟು ಸಲಹುದು ಅಂತ ಹೇಳ್ತಾರಲ್ಲ ಆ ರೀತಿಯಾಗಿ ವಿಶ್ವೋಪಾಸಕ ವಿನಾಯಕಸ್ತು ವಿಶ್ವಸ್ಥಾನಾದ್ಯ ಗಜವಕ್ತಾಂ ತಥೈವ ತೈಜಸಧ್ಯ ಅಂತ ಮಂಡುಕ್ಯ ಉಪನಿಷದ್ ಆಚಾರ್ಯರು ತಿಳಿಸುವಂತೆ ವಿಶ್ವೋಪಾಸಕ ಅನ್ನೋದು ಉಪಲಕ್ಷಣ ತೈಜಸ ಪರಮ ಗಣೇಶ ಹೌದು ರೂಪಿ ಪರಮಾತ್ಮನ ಪ್ರೀತ್ಯರ್ಥವಾಗಿ ಗಣೇಶನ ಪೂಜೆ ಮಾಡೋದು ಸಂಪ್ರದಾಯ ವಿಶ್ವೋಪಾಸಕ ಅಂತ ಮಾತ್ರ ಇಲ್ಲಿ ತಿಳಿಸ್ತಾರೆ ಹೀಗೆ ಕುಬೇರ ವಿಶ್ವಕ್ಷೇನ ದೇವತೆಗಳ ವೈದ್ಯರಾಗಿರ್ತಕ್ಕಂಥ ಅಶ್ವಿನಿ ದೇವತೆಗಳು ಇವರೆಲ್ಲರಿಗೂ ಕೂಡ ಗಣಪತಿ ಸಮಾನ ಎಲ್ಲರೂ ತಾರತಮ್ಯದಲ್ಲಿ ಹದಿನೆಂಟನೇ ಕಕ್ಷೆಯಲ್ಲಿ ಪರಿಗಣನೆ ಆಗ್ತಾರೆ ಷಣ್ಮುಖನ ಅನುಜನೂ ಆಗಿದ್ದಾನೆ ಗಣಪತಿ ಶೇಷಶತಸ್ಥರು ಅಂಥೇಳಿ ಆ ಎಂಬತ್ತೈದು ಸೋಮ ದೇವತೆಗಳಲ್ಲಿ ಗಣಪತಿ ಸೇರದೇ ಇದ್ದರೂ ಕೂಡ ಸೇರಿರುವಂತಹ ಭೂದೇವಿಗಿಂತ ಕಿಂಚಿತ್ ಉತ್ತಮನಾಗಿದ್ದಾನೆ ಆಕಾಶ ಗಂಗೆಯಿಂದನೂ ಸ್ತುತ್ಯನಾದವನು ವಿಶ್ವ ಮತ್ತು ತೈಜಸ್ವರೂಪಿ ಪರಮಾತ್ಮನನ್ನು ಉಪಾಸನೆ ಮಾಡುವನು ಲಕ್ಷ್ಮೀ ರಮಣ ನನಗೆ ಭಕ್ತಿ ಜ್ಞಾನಗಳನ್ನು ಕೊಟ್ಟು ಸಲಹುವುದು ಈ ರೀತಿಯಾಗಿ ಸ್ತೋತ್ರವನ್ನು ಮಾಡಬೇಕು ಅಂತ ತಿಳಿಸ್ತಾರೆ